ಪಾಕಕೌಶಲ ನಾವು ಎಲ್ಲಿ ಹೋದರೂ ಅವರೇ ತಮ್ಮ ಮುಖಂಡರು ಮತ್ತು ಅವರೇ ಅನ್ನದಾತರು ಪರಸ್ಥಳಗಳಲ್ಲಿ ಎಷ್ಟೋ ಕಡೆ ವಿದ್ಯುತ್ ದೀಪಗಳಿಲ್ಲವಷ್ಟೇ ಅಲ್ಲೆಲ್ಲಾ ಅವರು ರಾತ್ರಿ ಅಡಿಗೆ ಮಾಡುವಾಗ ವೆಂಕಣ್ಣಯ್ಯ ಕೈಯಲ್ಲಿ ಮೊಂಬತ್ತಿದೀಪ ಹಿಡಿದಿರಬೇಕು ನಾನು ಹಿಡಿಯುತ್ತೇನೆಂದು ಹೇಳಿದರೆ ನೀವು ಬೇಡ ನಿಮ್ಮ ಹರಟೆ ನಗುವಿನಲ್ಲಿ ಮೊಂಬತ್ತಿ ಸೊಟ್ಟೆಯಾಗಿ ಅದರ ತೊಟ್ಟು ಪಾತ್ರೆಗಳ ಮೇಲೆ ಬಿಡುತ್ತದೆ ಎನ್ನುವರು ಹಂಪೆಯಲ್ಲಿ ಹೀಗೆ ನಡೆಯಿತು ನಾವು ಸಂಜೆ ಸುಮಾರು ಆರು ಗಂಟೆಗೆ ಸೇರಿದೆವು ಅಲ್ಲಿ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 ಗುಂಡು ಮಂಡರಗಪ್ಪೆಗಳ ಭಯದಿಂದ ಗುಡಿಯ ಒಳಗಡೆಯ ನವರಂಗ ಮಂಟಪದಲ್ಲಿ ಮಲಗಿದೆವು ದಳದಿದ್ದರಿಂದಲೋ ಊಟ ರುಚಿಯಾಗಿದ್ದರಿಂದಲೋ ಮೈಮರೆತು ನಿದ್ರಿಸಿದೆವು. ವಾತ್ನ ಮಾರನೆಯ ಬೆಳಗ್ಗೆ ಸುಮಾರು ಐದೂವರೆ ಗಂಟೆಗೆ ವೆಂಕಟನಾರಾಯಣಪ್ಪನವರು ಬಂದು ಏನಪ್ಪ ನಿದ್ದೆ ಚೆನ್ನಾಗಿ ಬಂತೋ ಕಾಫಿ ಸಿದ್ಧವಾಗಿದೆ ಮುಖ ತೊಳೆದುಕೊಂಡು ಕುಡಿಯುತ್ತಿರೋ ಬೆಡ್ ಕಾಫಿಯೋ ಎಂದು ಕೇಳಿದರು ವೆಂಕಟನಾರಾಯಣಪ್ಪನವರು ಕಾಫಿ ಕುಡಿಯುತ್ತಿದ್ದವರಲ್ಲ ಇಂಥವರನ್ನು ಜ್ಞಾಪಕವಿಟ್ಟುಕೊಳ್ಳದಿರುವುದು ಹೇಗೆ ಕೊಂಡಾಡದಿರುವುದು ಹೇಗೆ ಆ ಮಧ್ಯಾಹ್ನ ಹಂಪೆಯ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಿ ಬರಬೇಕೆಂದು ಸಂಕಲ್ಪವಾಗಿತ್ತು ಅದಕ್ಕಾಗಿ ನಾವೆಲ್ಲ ಊಟ ಮಾಡಿ ಸಿದ್ದವಾಗಿ ನಿಂತೆವು ವೆಂಕಟನಾರಾಯಣಪ್ಪನವರು ನಾಲ್ಕು ರೈಲು ತೊಂಬಿಗೆಗಳ ತುಂಬ ಕಾಫಿ ತುಂಬಿ ತಿರುಗಣೆ ಮುಚ್ಚಳ ತಿರುಗಿಸಿ ತೊಂಬಿಗೆಗಳ ಸುತ್ತ ಬಟ್ಟೆ ಸುತ್ತಿ ಮೂರು ಜನ ಮೂರು ತೆಗೆದುಕೊಳ್ಳಿ ನಾನೊಂದು ತರುತ್ತೇನೆ ಎಂದರು ಬಟ್ಟೆ ಸುತ್ತಿದ್ದುದು ಉಷ್ಣವನ್ನು ಕಾಪಾಡುವುದಕ್ಕೋಸ್ಕರ ನಾವು ಕಾಫಿ ಪ್ರಿಯರ್ ತಿಳಿದಿದ್ದ ಆ ಇಂಗಿತಜ್ಞ ಮಹಾಶಯರು ನಮ್ಮ ಅನುಕೂಲಕ್ಕಾಗಿ ಇಷ್ಟು ಶ್ರಮ ತೆಗೆದುಕೊಂಡಿದ್ದರು ನಾವು ಒಂದಾನೊಂದು ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿಬರುವಾಗ ಬರುವಾಗ ಗದುಗಿನಲ್ಲಿ ಇಳಿದುಕೊಂಡೆವು ಆ ರಾತ್ರಿ ನಮಗೆ ವೆಂಕಟನಾರಾಯಣಪ್ಪನವರ ಅಡಿಗೆಯ ಊಟ ಬಾರನೆಯ ಬೆಳಿಗ್ಗೆಯೂ ಹಾಗೆಯೇ ಗದುಗಿನಿಂದ ರೈಲು ಬೆಳಿಗ್ಗೆ ಸುಮಾರು ಒಂಬತ್ತೂವರೆ ಗಂಟೆಗೆ ಹೊರಡುತ್ತಿತ್ತು ಆದ್ದರಿಂದ ನಮಗೆ ಊಟ ಆ ಹಿಡಿಸಲಿಲ್ಲ ಮಾಡಿದ ಅಡಿಗೆ ಉಳಿದು ಹೋಯಿತು ಬಹು ರುಚಿಯಾಗಿತ್ತು ವೆಂಕಣ್ಣಯ್ಯ ನಾನು ಮಾತನಾಡಿಕೊಂಡು ವೆಂಕಟನಾರಾಯಣಪ್ಪನವರು ನೀರು ಸೇದಲು ಹೊರಗೆ ಹೋಗಿದ್ದಾಗ ಒಂದು ತಪಲೆಯಲ್ಲಿ ಅನ್ನವನ್ನು ಹುಳಿಯನ್ನು ತುಪವನ್ನು ಹಾಕಿ ಕಲಿಸಿತುಂಬಿದೆವು ಇನ್ನೊಂದು ತಪಲೆಯಲ್ಲಿ ಮೊಸರ ಅನ್ನವನ್ನು ಎರಡು ತಪ್ಪಲೆಗಳಿಗೂ ಬಟ್ಟೆಯಿಂದ ಮೂತಿ ಕಟ್ಟಿ ಅದನ್ನು ಇತರ ಸಾಮಾನುಗಳೊಡನೆ ರೈಲಿಗೆ ಸಾಗಿಸಿದೆವು ಅಲ್ಲಿ ಎರಡನೆಯ ಜರ್ಜಿಯ ಕಂಪಾರ್ಟ್ಮೆಂಟ್ನಲ್ಲಿ ಕುಳಿತು ತಪ್ಪಲೆಗಳನ್ನು ಪಕ್ಕದಲ್ಲಿರಿಸಿಕೊಂಡವು ನನಗೆ ತಿಂದು ಮುಗಿಸಬೇಕೆಂದು ಆತುರ ವೆಂಕಟಣ್ಣಯ್ಯನಿಗೆ ಸಂದೆ ಮಾಡಿದೆ ಅವರು ವೆಂಕಟನಾರಾಯಣಪ್ಪನವರ ಕಡೆ ತಿರುಗಿಸಿದರು ಆ ಗಾಡಿಯಲ್ಲಿ ಇಬ್ಬರು ಮುಸಲ್ಮಾನ್ ದೊಡ್ಡ ಮನುಷ್ಯರು ಕುಳಿತಿದ್ದರು ವೆಂಕಟನಾರಾಯಣಪ್ಪನವರು ಏನಪ್ಪ ಅವರು ಹೋಗುವವರೆಗೆ ತೊಳೆಯುವುದಕ್ಕಾಗುವುದಿಲ್ಲವೋ ಎಂದರು ನಾವು ನಗುವನ್ನು ತಡೆದುಕೊಂಡವು ಮುಂದಿನ ನಿಲ್ದಾಣದಲ್ಲಿ ಸಾಹೇಬರುಗಳು ಇಳಿದರು ವೆಂಕಟನಾರಾಯಣಪ್ಪನವರು ಏನಪ್ಪ ನಿಮಗೇನು ಮಡಿಮೈಲಿಗೆ ಇಲ್ಲವೇ ಎಂದರು ನಾವು ಹೋದ ಹೇಗೋ ಹೋಯಿತು ಎಂದು ಆ ಪಕ್ವಾನವನ್ನು ಕವಡಿಸಿದೆವು ಹಳ್ಳಿಗಾಡುಗಳಲ್ಲಿ ಜನಕ್ಕೆ ಬಳಕೆಯಾಗಿರುವ ಎಷ್ಟೋ ಮರಗಿಡಗಳು ವೆಂಕಟನಾರಾಯಣಪ್ಪನವರಿಗೆ ತಿಳಿದಿದ್ದವು ಕನ್ನಡ ಸಾಹಿತ್ಯ ಪರಿಷತ್ತಿಗಾಗಿ ಸೋಮೇಶ್ವರ ಶತಕವನ್ನು ಸಂಪಾದನೆ ಮಾಡುತ್ತಿದ್ದ ಕಾಲದಲ್ಲಿ ಕಂಚವಾಳವೆಂಬ ಮರದ ಪ್ರಸ್ತಾವ ಬಂದಿತು ಆ ಮರದ ಹೆಸರನ್ನು ನಾನು ಕೇಳಿರಲಿಲ್ಲ ವೆಂಕಟನಾರಾಯಣಪ್ಪನವರು ಆ ಮರ ಇದ್ದ ಸ್ಥಳವನ್ನು ತೋರಿಸಿದರು ಅದು ಶಂಕರಪುರದಲ್ಲಿ ಶಂಕರ ಮಠದ ಪೂರ್ವ ದಿಕ್ಕಿನ ರಸ್ತೆಯಲ್ಲಿ ಈಗ ಕಲ್ಯಾಣ ಮಂಟಪ ಇರುವ ಜಾಗಕ್ಕೆ ಎದುರಾಗಿ ಇತ್ತಂತೆ ಯಾರೋ ಆ ಮರಕ್ಕೆ ನೇಣು ಹಾಕಿಕೊಂಡಿದ್ದರಂತೆ ಈಗದೇನು ಹೇಳಿದ್ದಲ್ಲದೆ ಮರಳೆಯ ದಿನ ಕಂಚವಾಳದ ಎಲೆ ಹೂವು ಕಾಯಿಗಳನ್ನು ಎಲ್ಲಿಂದಲೋ ತಂದು ನನಗೆ ತೋರಿಸಿದರು ಅವರು ನನಗೆ ತೋರಿಸಿದ ಇನ್ನೊಂದು ಗಿಡದ ಹೆಸರು ತೆಲುಗಿನಲ್ಲಿ ಲಂಜ ಮುಂಡ ಇದು ಹುಳಿ ಹುಳಿತೊಬೆ ಮೊದಲಾದ ಅಡಿಗೆಗಳಿಗೆ ಪಸಂದಾದ ತರಕಾರಿಯಂತೆ ವೆಂಕಟನಾರಾಯಣಪ್ಪನವರಿಗೆ ಅತ್ಯಂತ ಪ್ರಿಯವಾದ ತರಕಾರಿ ಬದನೆಕಾಯಿ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 ಅನೇಕ ಉತ್ತಮ ಗ್ರಂಥಗಳನ್ನು ಬರೆದಿದ್ದಾರೆ ಅವರ ವಿಷಯದಲ್ಲಿ ವೆಂಕಟನಾರಾಯಣಪ್ಪನವರಿಗೆ ಗೌರವವಿದ್ದುದು ಸ್ವಾಭಾವಿಕ ಮಹಾದೇವಶಾಸ್ತ್ರಿಗಳ ಗೌರವಾರ್ಥವಾಗಿ ಅವರು ಏರ್ಪಡಿಸಿದ್ದ ಔತಣಕ್ಕೆ ಬ್ರಹ್ಮಶ್ರೀ ತೋಗೆರೆ ನಂಜುಂಡ ಶಾಸ್ತ್ರಿಗಳು ಕಡವದ ನಂಜುಂಡ ಶಾಸ್ತ್ರಿಗಳು ಬಂದಿದ್ದರು ವೆಂಕಟ್ಣಯ್ಯ ಬಂದಿದ್ದರೆಂದು ಜ್ಞಾಪಕ ನಾನೂ ಹೋಗಿದ್ದೆ ಸೊಗಸಾದ ಪಾಡಿಯೆಲೆ ಸೊಗಸಾದ ಅಡಿಗೆ ಪಾಯಸ ಭಕ್ಷ್ಯಗಳು ಸಾವಕಾಶವಾಗಿ ಊಟ ಎಲ್ಲವೂ ಶುಚಿ ಶುಚಿ ರೋಚತ ಅಹುತಃ ಎಂಬ ವೇದವಾಕ್ಯ ಜ್ಞಾಪಕಕ್ಕೆ ಬರುತ್ತದೆ ಪೂಜಾರರು ಮಾ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 ಶ್ರುತಿ ಕಟು ಸಂಧಿ ವಿಭಕ್ತಿ ಲೋಪ ವಿಚಾರ ಗಮಕ ಸಮಾಸ ಹೊಸಗನ್ನ ಗನ್ನಡದ ಕೆಲವು ಅಶಾಸ್ತ್ರೀಯ ರೂಪಗಳು ಮೊದಲಾದ ಅನೇಕ ಮುಖ್ಯ ವಿಷಯಗಳ ಪರಾಮರ್ಶೆಯನ್ನೊಳಗೊಂಡ ಆ ಉಪನ್ಯಾಸಗಳು ಭಾಷಾಶಾಸ್ತ್ರಗಳ ಆಸಕ್ತಿಯುಳ್ಳವರೆಲ್ಲ ಅವಶ್ಯವಾಗಿ ವ್ಯಾಸಂಗ ಮಾಡಬೇಕಾದವು ಮುಗ್ದು ವೆಂಕಟನಾರಾಯಣಪ್ಪನವರು ಹೆಚ್ಚು ಲೋಕ ತಿಳಿದವರಲ್ಲ ಕೆಲವು ವೇಷಗಳು ಅವರಿಗೆ ಅರ್ಥವಾಗುತ್ತಿರಲಿಲ್ಲ ಅವರ ಸ್ನೇಹಿತರೊಬ್ಬರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ರೋಗಿಯಾಗಿ ಮಲಗಿದ್ದರು ಆತನನ್ನು ವಿಚಾರಿಸಿಕೊಂಡು ಬರುವುದಕ್ಕಾಗಿ ಅವರು ದಿನವೂ ಸಂಜೆ ಅಲ್ಲಿಗೆ ಹೋಗಿ ಬರುತ್ತಿದ್ದರು ಇವರು ಅಲ್ಲಿಗೆ ಹೋದಾಗಲೆಲ್ಲ ಒಬ್ಬ ಹೆಂಗಸು ಆ ಕುಳಿತು ಅಳುತ್ತಿದ್ದಳು ಆದರೆ ಆಕೆಯ ಮೈ ಮೇಲೆ ಸೊಗಸಾದ ಹೊಸ ಸೀರೆ ಮೈತುಂಬ ಚಿನ್ನದ ರತ್ನದ ಒಡವೆಗಳು ಕಾಣುತ್ತಿದ್ದವು ತಲೆಯಲ್ಲಿ ತುಂಬಾ ಹೂ ಒಂದು ಸಂಜೆ ವೆಂಕಟನಾರಾಯಣಪ್ಪನವರು ಅಲ್ಲಿಗೆ ಹೋಗಿದ್ದಾಗ ಮತ್ತೊಬ್ಬ ಸ್ನೇಹಿತರು ಅಲ್ಲಿಗೆ ಬಂದು ಸೇರಿದರು ವೆಂಕಟನಾರಾಯಣಪ್ಪನವರು ಈ ಸ್ನೇಹಿತರನ್ನು ಕುರಿತು ಕೇಳಿದರು ಏನಪ್ಪಾ ಇದು ಈಕೆ ಮಾಡುವುದು ದಿನಾಗಲೂ ಹೀಗೆ ಅಳುತ್ತಾಳಲ್ಲ ಈಕೆಯ ಗತಿ ಏನಾದಿತ್ತು ಅವನಿಗೆ ಅಧೈರ್ಯವಾಗುತ್ತದಲ್ಲ ಸ್ನೇಹಿತ ಕೊಂಚ ಸುಮ್ಮನಿದ್ದು ಆಸ್ಪತ್ರೆಯಿಂದ ಹೊರ ಬಂದ ಮೇಲೆ ತಿಳಿಯದೆ ಆಕೆ ಆತನ ಹೆಂಡತಿ ಅದು ಸರಿಯೇ ಆಕೆ ಹೀಗೆ ದಿನವೂ ಆಡುವುದಕ್ಕೆ ಸ್ನೇಹಿತ ತನ್ನ ವಿಷಯದಲ್ಲಿ ಹೆಂಡತಿ ಎಷ್ಟು ಚಿಂತೆ ಎಂದು ಗಂಡನು ಕಡವಳ ಪಡುವಂತೆ ಆಹಾ ನನ್ನ ಹೆಂಡತಿ ಎಂತ ಪ್ರತಿವ್ರತೆ ಎಂದು ಆತ ತಿಳಿದುಕೊಳ್ಳಬೇಡವೆ ವೆಂಕಟನಾರಾಯಣಪ್ಪ ಹಾಗಾದರೆ ಅವನೆದುರಿಗೆ ಸಿಂಗಾರ ಮಾಡಿಕೊಂಡು ಬರುವುದು ಸ್ನೇಹಿತ ಗಂಡನು ಸಂತೋಷ ಸಂತೋಷಪಟ್ಟು ಉತ್ಸಾಹ ತಾಳಿ ಆದಷ್ಟು ದಿನ ಬದುಕಲೆಂದು ಇದೇನಪ್ಪ ಅಳು ಸೊಗಸು ಎರಡು ಒಂದೇ ಸಾರಿಯೇ ನಿಮಗೆ ಈ ವಿಷಯ ತಿಳಿಯುವುದಿಲ್ಲ ಗೋಳು ಗಂಡನಿಗೆ ಸೊಗಸು ಬಿದಿಯವರಿಗೆ ಎಲ್ಲಾದರೂ ಹಾಳಾಗಿ ಹೋಗಲಿ ಅವನು ಈ ವಿಷಯ ಚಿಂತಿಸದಿದ್ದರೆ ಸಾಕು ಕೆಲವು ದಿನಗಳ ತರುವಾಯ ಆರೋಗಿ ಪರಮಫಲವನ್ನು ಸೇರಿದನಂತೆ ಭ್ರಷ್ಟಾಚಾರ ನಿವಾರಣೆ ವೆಂಕಟನಾರಾಯಣಪ್ಪನವರು ಜನಹಿತಕ್ಕೆ ಸಂಬಂಧಪಟ್ಟ ಅನೇಕ ಕಾರ್ಯಕ್ಷೇತ್ರಗಳಲ್ಲಿ ಪ್ರವೃತ್ತರಾಗಿದ್ದವರು ಅಂತ ಕ್ಷೇತ್ರಗಳಲ್ಲಿ ಸಹಕಾರದೊಂದು ಕೋಆಪರೇಟಿವ್ ಅವರ ಪ್ರಾಮಾಣಿಕತೆಯನ್ನು ಕಾರ್ಯದಕ್ಷತೆಯನ್ನು ಕಂಡಿದ್ದ ಕೆಲವರು ಅವರನ್ನು ಒಂದಾನೊಂದು ಸಹಕಾರ ಸಂಘದ ಕಾರ್ಯಸಮಿತಿಗೆ ಚುನಾಯಿಸಿದರು ಅದು ಧಾನ್ಯಾದಿ ಗೃಹ ಸಾಮಗ್ರಿಗಳನ್ನು ಒದಗಿಸುವ ಸಂಘ ಆ ಸಂಘಕ್ಕೆ ದಾಸ್ತಾನಿಗಾಗಿ ಭತ್ತ ಅಕ್ಕಿ ರಾಗಿ ಮೊದಲಾದ ದಸಧಾನ್ಯಗಳನ್ನು ಕೊಂಡುಕೊಳ್ಳುವುದಕ್ಕಾಗಿ ಕಾರ್ಯಸಮಿತಿಯು ಒಂದು ಉಪ ನಿಯಮಿಸುವುದು ವಾಡಿಕೆಯಾಗಿತ್ತು ಆ ಉಪ ದೊಡ್ಡೂರಾಯರು ಗಿಡ್ಡೂರಾಯರು ಎಂಬ ಇಬ್ಬರು ಜಹಗೀರುದಾರರಿದ್ದರು ಅವರಿಬ್ಬರ ಕೈವಾಡದಿಂದ ಅವರ ಜೇಬು ಭರ್ತಿಯಾಗುತ್ತಿತ್ತೇ ಹೊರತು ಸಂಘದ ಸದಸ್ಯರಿಗೆ ಪ್ರಯೋಜನವೇನೂ ಆಗುತ್ತಿರಲಿಲ್ಲವೆಂದು ಎಲ್ಲರೂ ಆಡಿಕೊಳ್ಳುತ್ತಿದ್ದರು ವೆಂಕಟನಾರಾಯಣಪ್ಪನವರು ಇದನ್ನು ತಪ್ಪಿಸಬೇಕೆಂದು ಹೊರಟರು ಸಂಘದ ಕಾರ್ಯಸಮಿತಿಯು ಅವಶ್ಯ ಕೊಳ್ಳುಗಾರಿಕೆಯನ್ನು ವೆಂಕಟನಾರಾಯಣಪ್ಪನವರೇ ನಿರ್ವಹಿಸತಕ್ಕದ್ದೆಂದು ತೀರ್ಮಾನ ಮಾಡಿತು ದೊಡ್ಡೂರಾಯರು ಗಿಡ್ಡೂರಾಯರು ಇದರಿಂದ ಕೈಕಟ್ಟಿಕೊಡುತ್ತಾರೆಯೇ ವೆಂಕಟನಾರಾಯಣಪ್ಪನವರು ಮೂರು ನಾಲ್ಕು ದಿನ ರಜಾ ಪಡೆದು ಶ್ರೀರಂಗಪಟ್ಟಣ ಎಡದೊರೆ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 ಆ ತೋಪಿನಲ್ಲಿ ಮಧ್ಯಾಹ್ನ ಇವರು ನೋಡಿದಾಗ ಫಲೆಯ ಫಲ ಯಥೇಷ್ಟವಾಗಿರುತ್ತಿತ್ತು ಮಾರನೆಯ ದಿನ ಬೆಳಿಗ್ಗೆ ಒಂದು ದೊಡ್ಡ ಕಾಯಿ ಹಿಚ್ಚು ಇರುತ್ತಿರಲಿಲ್ಲ ಅದರಲ್ಲಿ ಕಳ್ಳತನವಾಗುತ್ತಿದೆ ಎಂದು ವೆಂಕಟನಾರಾಯಣಪ್ಪನವರು ಅನುಮಾನಿಸಿ ಕಳ್ಳತನವನ್ನು ತಪ್ಪಿಸಲು ಅಲ್ಲಿ ಒಂದು ದೀಪವನ್ನಿಡತಕ್ಕದ್ದೆಂದು ನಿಶ್ಚಯಿಸಿದರು ಒಂದು ಲಾಂಧ್ರ ಸೀಮೆಎಣ್ಣೆ ಡಬ್ಬ ಇದನ್ನೆಲ್ಲ ಸಿದ್ಧಪಡಿಸಿಕೊಂಡು ಸಂಜೆ ಲಾಂದ್ರಾ ಹೊತ್ತಿಸಿ ಬೆಳಕು ಮಾಡಿ ಮನೆಗೆ ಬಂದರು ಮಾರನೆಯ ದಿನ ನೋಡಿದಾಗ ಮಾವಿನಕಾಯಿಗಳ ಜೊತೆಗೆ ಲಾಂಧ್ರವೂ ಎಣ್ಣೆ ಡಬ್ಬವೂ ಮಾಯವಾಗಿದ್ದವು ವೆಂಕಟನಾರಾಯಣಪ್ಪನವರು ಎಂಥ ಕ್ಲವರ್ ರಾಸ್ಕಲ್ಸ್ ಅಪ್ಪ ಎಂದು ಆಶ್ಚರ್ಯದ ಜೊತೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ತೋಟದ ವ್ಯಾಪಾರ ಹೀಗೆ ಮುಗಿಯಿತು ಆಮೇಲೆ ದೊಡ್ಡಬಳ್ಳಾಪುರದ ರೈಲ್ವೆ ಸ್ಟೇಷನ್ನಿನ ಬಳಿ ಒಂದು ಗದ್ದೆಯನ್ನು ಕೊಂಡು ಕೊಂಡರು ಸ್ವಂತ ಬೆಳಿಗ್ಗೆ ಅನಿಕ ಮುಗಿಸಿ ಸ್ವಯಂಪಾಕ ಭೋಜನ ಮಾಡಿಕೊಂಡು ಏಳು ಗಂಟೆಗೆ ಸರಿಯಾಗಿ ಮನೆಯನ್ನು ಬಿಡತಕ್ಕದ್ದು ಫಸ್ಟ್ ಬೆಲ್ ಆಗಿ ಸೆಕೆಂಡ್ ಬೆಲ್ ಆಗುವಷ್ಟರೊಳಗಾಗಿ ರೈಲು ಹತ್ತುವುದು ಎಂಟೂವರೆ ಗಂಟೆಯೊಳಗಾಗಿ ಬಟ್ಟೆ ಬದಲಾಯಿಸಿ ನೇಗಿಲು ಗುದ್ದಲಿ ಇತ್ಯಾದಿಗಳನ್ನು ಕೈಗೆ ತೆಗೆದುಕೊಳ್ಳುವುದು ಇದು ಏರ್ಪಾಡು ಇದಕ್ಕಾಗಿ ರೈಲ್ವೆ ಪಾಸನ್ನು ತೆಗೆದು ೂ ಕೊಂಡಿದ್ದು ಮಧ್ಯಾಹ್ನ ಫಲಾಹಾರಕ್ಕಾಗಿ ಎರಡೆ ಎರಡು ಒಂದು ಪ್ಲಸ್ ಒಂದು ಬಾಳೆಹಣ್ಣು ಓದಲಿಕ್ಕಾಗಿ ಒಂದು ಪುಸ್ತಕ ಗಣಿತ ಲೆಕ್ಕ ಮಾಡಲಿಕ್ಕಾಗಿ ಬಿಳಿ ಹಾಳೆಯ ಕಾಗದ ಒಂದು ಪೆನ್ಸಿಲು ಇಷ್ಟನ್ನು ಯೂನಿವರ್ಸಿಟಿ ಪರೀಕ್ಷಾ ಪತ್ರಿಕೆಗಳಿಗೆ ಅಚ್ಚನೆಗಾಗಿ ಉಪಯೋಗಿಸುವ ಬಟ್ಟೆ ಕಾಗದದ ಚೀಲವೊಂದರಲ್ಲಿ ತೆಗೆದುಕೊಂಡು ಹೋಗುತ್ತಿದ್ದರು ಆ ನಡಿಗೆ ಜೂಜಿನ ಕುದುರೆಯ ನಡಿಗೆ ಹಾಗೆಯೇ ಮಾಡಿಯೇ ಮೊಣಕಾಲು ತಂದುಕೊಂಡಿದ್ದು ಅದು ಹಾಗಿರಲಿ ಒಂದು ದಿನ ಸಂಜೆ ನಾನು ವೆಂಕಣ್ಣಯ್ಯ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 ದರ್ಜಿ ಅಂಗಡಿಗೆ ಹೋಗಿ ಕಂಬಳಿಯ ವೇಸ್ಟ್ ಕೋಟಿಗೆ ಏರ್ಪಾಡು ಮಾಡಿದ್ದು ಆಯಿತು ಎರಡು ಮೂರು ತಿಂಗಳಾದ ಮೇಲೆ ಒಂದು ದಿನ ಕೇಳಿದೆ ನಾನು ಹೇಗೆ ನಡೆಯುತ್ತಿದೆ ಶೇದ್ಯ ಚೆನ್ನಾಗಿದೆಪ್ಪ ಎದೆಯುದ್ದ ಬಂದು ಬಿಟ್ಟಿದೆ ಪೈರು ನಿಮ್ಮ ಸ್ವಂತ ದುಡಿಮೆ ತಾನೇ ಆ ವೇಸ್ಟ್ ಕೋರ್ಟ್ ಹಾಕೊಂಡು ನನ್ನ ಜೊತೆಯಲ್ಲಿ ಕೆಲಸ ಮಾಡಲು ಇಬ್ಬರು ಆಳುಗಳನ್ನು ಇಟ್ಟುಕೊಂಡಿದ್ದೇನೆ ಬೆಳೆಯೇನೋ ಹುರುಸಾಗಿದೆ ಅಕ್ಕಪಕ್ಕದ ಜಮೀನುಗಳವರು ದನಗಳನ್ನು ಬಿಟ್ಟು ಬಿಡುತ್ತಾರೆ ಆ ದನ ನಮ್ಮ ಬೆಳೆಯನ್ನು ಮೇದು ಬಿಡುತ್ತವೆ ಅದಕ್ಕೆ ನಾವೇನು ಮಾಡಲಾಗುತ್ತದೆ ಏನು ಮಾಡಲಾಗುತ್ತದೆಯೇ ಗೋಡೆ ಕಟ್ಟಬೇಕು ಅದರಂತೆ ಅವರು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 ಈ ಕಟ್ಟಿಗಳ ಬಳಿದಾಟದಿಂದ ನಿಮ್ಮ ವ್ಯಾಜ್ಯ ವ್ಯಾಜ್ಯ ಬೇಗ ಬಯಸಲಾಗಲಿ ಹಾಗದಿದ್ದರೆ ಸೂರ್ಯಾಸ್ತಮಾನ ನಿಮಗಾಗಿ ಕಾದು ಕೂಡಿರುವುದಿಲ್ಲ ಇಬ್ಬರು ಪ್ರೊಫೆಸರ್ಗಳಿಗೂ ಅರ್ಥವಾಗಿ ಇಬ್ಬರು ಇದಕ್ಕೂ ಮಿಕವರೊಡನೆ ಮುಂದಕ್ಕೆ ನಡೆದರು ವೆಂಕಟನಾರಾಯಣಪ್ಪನವರು ಕೃಷ್ಣಸ್ವಾಮಿ ಅಯ್ಯಂಗಾರ್ಯರು ಅದಕ್ಕೆ ಹಿಂದೆಯೂ ಗಾಢ ಸ್ನೇಹಿತರು ಆಮೇಲೂ ಗಾಢ ಸ್ನೇಹಿತರೆ ಸ್ನೇಹದಷ್ಟಕ್ಕೆ ಸ್ನೇಹ ತರ್ಕವೆದ್ದರೆ ತರ್ಕ ಎರಡು ತೀವ್ರವೇ ಒಂದು ಪ್ರವಾಸ ಚಿಕ್ಕಮಗಳೂರಿನ ಸಾಹಿತ್ಯ ಸಮ್ಮೇಳನ ಮುಗಿದ ದಿವಸ ರಾತ್ರಿ ಎಂಟು ಹತ್ತು ಮಂದಿ ಪ್ರಯಾಣ ಮಾಡಿ ಮರಣೆಯ ದಿನ ಬಾಬಾ ಬುಡನ್ ಶಿಖರವನ್ನು ಸೇರಿ ಅಲ್ಲಿ ದತ್ತಾತ್ರೇಯ ಪೀಠ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡತಕ್ಕದ್ದೆಂದು ನಿಶ್ಚಯಿಸಿಕೊಂಡವು ಅದರಂತೆ ಎಲ್ಲ ಸಿದ್ಧತೆಯೂ ಆಯಿತು ಡೆಪ್ಯೂಟಿ ಕಮಿಷನರ್ ಕೆ ಮೈಲಾರಿ ರಾಯರ ಕೃಪೆಯಿಂದ ನಾಲ್ಕೈದು ಜೋಡೆತ್ತಿನ ಗಾಡಿಗಳು ಸಿದ್ಧವಾಗಿ ನಿಂತವು ರಾತ್ರಿ ಸುಮಾರು ಒಂಬತ್ತು ಗಂಟೆ ನಮ್ಮ ಏರ್ಪಾಟನ್ನು ಯಾರಿಗೂ ತಿಳಿಸತಕ್ಕದ್ದಲ್ಲವೆಂದು ಗುಟ್ಟಾಗಿ ಇಟ್ಟುಕೊಂಡಿದ್ದೆವು ನೂರು ಮಂದಿ ಒಟ್ಟಿಗೆ ಬಿಡಾರ ಮಾಡಿರುವ ಕಡೆ ಗುಟ್ಟು ಗುಟ್ಟು ಸಮ್ಮೇಳನಕ್ಕೆಂದು ಬಂದಿದ್ದವರಲ್ಲಿ ಯಾರೋ ಸುಳಿವು ಕಂಡುಕೊಂಡು ನಮಗಿಂತ ಮುಂಚೆ ಆ ಗಾಡಿಗಳಲ್ಲಿ ಬಿಟ್ಟರು. ಅವರಲ್ಲಿ ಗಂಡಸರು ಮಾತ್ರವೇ ಅಲ್ಲ ಅವರ ಹೆಂಡಿತಿಯರು ಇತರ ಹೆಂಗಸರು ಇದ್ದರು ಗಾಡಿ ಒಂದೆರಡು ಮೈಲಿ ಸಾಗುವಷ್ಟರೊಳಗಾಗಿ ಅವರು ತೂಕಡಿಸೋಣ ಪಕ್ಕದವರಿಗೆ ಮೈ ತಗುಲೋಣ ಮೊದಲಾದ ಅವಸ್ಥೆಗಳು ಆರಂಭಿಸಿದವು ಇದು ಅಸಹ್ಯವೆನಿಸಿ ನಾಲ್ವರು ಗಾಡಿಯಿಂದಿಳಿದು ಕಾಲು ನಡಿಗೆಗೆ ಮನಸ್ಸು ಮಾಡಿದೆವು ವೆಂಕಣ್ಣಯ್ಯ ಶ್ರೀನಿವಾಸ ಮೂರ್ತಿ ನಾನು ಇನ್ನೊಬ್ಬರು ನಾವು ನಾಲ್ವರು ಹರಡಿಕೊಂಡು ಹಾಡಿಕೊಂಡು ರಾತ್ರಿಯಲ್ಲಾ ಬೆಟ್ಟ ಹತ್ತಿದೆವು ಸ್ವಲ್ಪ ದೂರ ಕಳೆದ ಮೇಲೆ ಬೆಳೆದಿಂಗಳು ಬಂದಿತು ಸೊಗಸಾದ ಬೆಳೆದಿಂಗಳು ನಾವು ನಡೆದು ಬರುತ್ತಿರುವಾಗ ದಾರಿಯಲ್ಲೊಂದು ಕಡೆ ನಮ್ಮ ಪಾಟಿಯ ಗಾಡಿಗಳು ನಿಂತಿದ್ದವು ಕಾರಣವೇನೆಂದು ವಿಚಾರಿಸಿದವು ಆ ಪಕ್ಕದಲ್ಲೆಲ್ಲೋ ಹುಲಿಯೋ ಚಿರುತೆಯೋ ನಡೆಯುತ್ತಿದ್ದದ್ದು ಕಾಣಿಸಿದಂತೆ ಗಂಡ ಆ ತೋರಿದ ಕೂಡಲೇ ಗಾಡಿಗಳು ಮುಂದಕ್ಕೆ ಸಾಗಿದವು ನಾವು ಎಲ್ಲಿಯೂನಿಲ್ಲದೆ ನಡೆಯುತ್ತಲೇ ಇದ್ದೆವು ಕವಿಕಲ್ಲು ಕಂಡಿ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 ಅಲ್ಲ ಸರ್ ಇಷ್ಟು ದೂರ ಬಂದು ಚೆನ್ನಾಗಿ ನೋಡಬೇಡವೇ ಇಷ್ಟು ಹೊತ್ತು ಮಾಡಿದ್ದೇನು ನೋಡಿದ್ದೇ ಅಲ್ಲವೇ ಪ್ರಕೃತಿಯ ವೈಭವವನ್ನು ಹೀಗೇನೆ ಸರ್ ನೋಡುವುದು ಸೂರ್ಯನ ಜಡದಲ್ಲಿ ಎಲ್ಲಾ ದೊಡ್ಡೊಡ್ಡು ಹೊರಟೊಳ ಎಲ್ಲಾ ನೀರಸ ಇದು ಬರಿಯ ಪ್ರೋಝ್ ಪ್ರೋಝ್ ವಚನ ಗದ್ಯ ರಾತ್ರಿಯಾದರೆ ಬೆಳದಿಂಗಳು ಇರುತ್ತದೆ ಚಂದ್ರಿಕೆಯಲ್ಲಿ ಎಲ್ಲಾ ಮೃದುವಾಗಿ ನುಣುಪಾಗಿ ರಸವತ್ತಾಗಿ ರಸವಂತಾಗಿ ಕಣ್ಣಿಗೆ ಕಾಣುತ್ತದೆ ಅದೆಲ್ಲಾ ನಿಮ್ಮ ಭ್ರಾಂತಿ ಗಾಡಿಯಲ್ಲಿ ಕುಳಿತು ಹೋಗುವಾಗ ಕಣ್ಣು ಪಿಳಪಿಳ ಬಿಟ್ಟುಕೊಂಡು ಕುಳಿತೀರಿ ಬೆಳದಿಂಗ ತಿಂಗಳನ್ನೇ ನೋಡುತ್ತೀರಿ ಹಾಗೆ ನೋಡುವುದಕ್ಕಾಗುತ್ತದೆಯೇ ಸಾರ್ ಬೆಟ್ಟವನ್ನ ಕಾಡನ್ನ ನಿನ್ನೆ ರಾತ್ರಿ ಬಂದದ್ದು ಜ್ಞಾಪಕವಿದೆಯೋ ಇಲ್ಲವೋ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 ಬಾಬಾ ಬುಡನ್ಗಿರಿ ಬೆಳದಿಂಗಳಲ್ಲಿ ಎಷ್ಟು ಚೆನ್ನಾಗಿತ್ತು ಎಂದು ಗೊಣಗಾಡಿಕೊಂಡು ನಾವು ಪಯಣಿಸಿದೆವು ಎರಡು ಸಮುದ್ರಗಳ ಸಂಘ ಬೆಳದಿಂಗಳಲ್ಲಿ ಚೆಂದ ಎಂದಾಗ ಅದರಲ್ಲೇನಿರುತ್ತೆ ವಿಶೇಷ ಎಂದರು ವಿಶ್ವೇಶ್ವರಯ್ಯನವರು ಬೆಟ್ಟ ಕಣಿವೆ ಕಾಡುಗಳು ಬೆಳದಿಂಗಳಲ್ಲಿ ಚೆಂದ ಎಂದಾಗ ಅದರಲ್ಲೇನಿರುತ್ತೆ ಮಣ್ಣು ಎಂದರು ವೆಂಕಟನಾರಾಯಣಪ್ಪನವರು ಏನಿರುತ್ತದೆ ಹೇಳುವುದಕ್ಕೆ ಹೇಳಲಾಗದೇ ಒಳಗೆ ಅನುಭವಿಸುವುದಕ್ಕೆ ಏನಾದರೂ ಇದ್ದೀತು ಒಪ್ಪ ಪರಿಷತ್ತಿನ ಕಾರ್ಯಾಲಯದಲ್ಲಿ ಸಹಾಯಕನಾಗಿರಲು ಒಬ್ಬ ಇಸುಮು ಬೇಕಾಗಿತ್ತು ನಾನು ರಾವ್ ಎಂಬಾತನನ್ನು ತನನ್ನು ಮಾಡಿದೆ ಈತ ನಾಲ್ಕೈದು ಕಡೆ ಕೆಲಸ ಮಾಡಿ ಏನೋ ಜಗಳ ಮಾಡಿಕೊಂಡು ಕೆಲಸ ಕಳೆದುಕೊಂಡಿದ್ದ ಈಗ ಆತ ವಿನಯ ಕಲಿತಿರಬಹುದೆಂದು ತಿಳಿದಿದ್ದೆ ಆತ ತಾನು ಇಂಗ್ಲಿಶಿನಲ್ಲಿ ಬಹು ಸಮರ್ಥನೆಂದು ತಿಳಿದುಕೊಂಡಿದ್ದ ಸ್ವಭಾವದಲ್ಲಿ ಸ್ವಪ್ರತಿಷ್ಠೆಯೂ ಧೋರಣೆಯೂ ಇದ್ದವು ಆದರೆ ಪ್ರಾಮಾಣಿಕ ಆತ ಒಂದು ದಿನ ಬಂದು ವೆಂಕಟನಾರಾಯಣಪ್ಪನವರು ಚಿಲರೆ ವಿಷಯಗಳಲ್ಲೆಲ್ಲಾ ರಗಳೆ ಮಾಡುವವರು ಎಂದು ಮೊದಲಾಗಿ ದೂರು ಮಾಡಿದ ಮಾರನೆಯ ದಿನ ನಾನು ಪರಿಷತ್ತಿಗೆ ಹೋದಾಗ ವೆಂಕಟ ಇಲ್ಲಿ ನೋಡಪ್ಪ ನಿಮ್ಮ ಸ್ನೇಹಿತ ಮಾಡಿರೋದನ್ನ ಎಂದು ಹೇಳಿ ಮೂರು ನಾಲ್ಕು ವಾಪಸ್ಸು ಬಂದಿದ್ದ ಕಾರ್ಡು ಕವರುಗಳನ್ನು ನನ್ನ ಮುಂದೆ ಇಟ್ಟರು ಆ ಕಾರ್ಡು ಕವರುಗಳು ಪರಿಷತ್ತಿನ ಕಚೇರಿಯಿಂದ ಯಾರು ಯಾರಿಗೋ ಹೋಗಿ ವಿಳಾಸದಾರರು ಪತ್ತೆಯಿಲ್ಲವೆಂಬ ಕಾರಣದಿಂದಲೋ ಇನ್ನೂ ಏಕೋ ಹಿಂದಕ್ಕೆ ಬಂದಿದ್ದವು ನನಗೆ ಅದರಲ್ಲಿ ತಪ್ಪೇನೂ ಕಾಣಿಸಲಿಲ್ಲ ವಿಳಾಸ ವಿಳಾಸದಾರರು ಸಿಕ್ಕದಿದ್ದರೆ ಪೋಸ್ಟ್ ಆಫೀಸಿನವರು ಇನ್ನೂ ಏನು ಮಾಡಿಯರು ಎಂದು ಕೇಳಿದೆ ವೆಂಕಟನಾರಾಯಣಪ್ಪನವರು ಹೇಳಿದರು ನಾನು ಹೇಳುವುದು ಪೋಸ್ಟ್ ಆಫೀಸ್ ನ ಪೋಸ್ಟ್ ಆಫೀಸಿನ ಮಾತಲ್ಲ ನಿಮ್ಮ ರಾಯರು ಪೋಸ್ಟ್ ಸ್ಟ್ಯಾಂಪ್ ಅನ್ನು ಅಂಟಿಸಿರುವ ರೀತಿ ನೋಡಿ ನಮ್ಮ ರಾಯರು ಸ್ಟ್ಯಾಂಪ್ ಚೀಟಿಯನ್ನು ಸೊಟ್ಟಾಪಟ್ಟೆ ಮೆತ್ತಿದ್ದರು ಕೆಲವು ತಲೆ ಕೆಳಕಾಗಿದ್ದವು ಕಾರ್ಡಿನ ಮೇಲೆ ಎಲ್ಲೆಲ್ಲಿಯೋ ಮೆತ್ತಿದ್ದರು ವೆಂಕಟನಾರಾಯಣಪ್ಪನವರ ಇಂಗಿತಾ ನನಗೆ ತಿಳಿಯಿತು ನಾನು ಹೇಳಿದೆ ಪೋಸ್ಟ್ ಆಫೀಸಿಗೆ ಬೇಕಾದದ್ದು ಹಣ ತಾನೆ ಸರ್ ಹಣ ಸಂದಿದೆ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 ಬಿಡುವು ಬಿಟ್ಟಿರಬೇಕು ಬಿಡುವು ಎರಡೂ ಕಡೆಯೂ ಸಮಾನವಾಗಿರಬೇಕು ಗೋಂದು ಹೊರಕೆ ಕಾಣಿಸಬಾರದು ಇದು ಶ್ರಾದ್ದ ನಿಯಮ ಕೊಂಚವೂ ಹೆಚ್ಚು ಕಡಿಮೆಯಾಗಬಾರದು ಯಾವ ಕೆಲಸ ಮಾಡಿದರೂ ಅದರಲ್ಲಿ ಚೊಕ್ಕ ಒಂದು ಕಟ್ಟುಪಾಡು ಒಪ್ಪ ಓರಣ ಇರಬೇಕು ನೀಟಾಗಿರಬೇಕು ಇಡಿಗಾಯಿ ಉಪ್ಪಿನಕಾಯಿ ವೆಂಕಟನಾರಾಯಣಪ್ಪನವರಿಗೆ ಇಷ್ಟ ಅವರ ಸರ್ಕಿಟ್ ಪೆಟ್ಟಿಗೆಯಲ್ಲಿ ಯಾವಾಗಲೂ ಒಂದು ಸೀಸೆ ಇಡಿಗಾಯಿ ಉಪ್ಪಿನಕಾಯಿ ಇರುತ್ತಿತ್ತು ಉಪ್ಪಿನಕಾಯಿಗೆ ಹುಳು ತಗಲದಂತೆ ಅದನ್ನು ಕಾಪಾಡುವುದಕ್ಕಾಗಿ ಕಾಯ ಬುಡದಲ್ಲಿ ರಂಧ್ರ ಕೊರೆದು ಏನೋ ರಕ್ಷಣಾ ಸಾಮಗ್ರಿ ಅದರಲ್ಲಿ ತುಂಬಿರುತ್ತಿದ್ದರು ಸ್ವಾವಲಂಬನೆ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 ನಲವತ್ತೈದು ಐವತ್ತು ನಿಮಿಷಗಳಲ್ಲಿ ಪಾಕಸಿದ್ಧವಾಗುವುದು ಬೆತ್ತದ ಪೆಟ್ಟಿಗೆಯಲ್ಲಿ ಚೊಕೆಟಪಡಿಸಿದ ಅಕ್ಕಿ ಬೇಳೆ ಬದನೆಕಾಯಿ ಆಲೂಗೆಡ್ಡೆ ಒಂದು ಸಿಸೆಯಲ್ಲಿ ಮೆಣಸಿನ ಪುಡಿ ಒಂದರಲ್ಲಿ ಉಪ್ಪು ಒಂದರಲ್ಲಿ ತುಪ್ಪ ಒಂದರಲ್ಲಿ ಇಡಿಗಾಯಿ ಉಪ್ಪಿನಕಾಯಿ ಒಂದರಲ್ಲಿ ಮೊಸರು ಇಷ್ಟು ಪರಿಕರಗಳಿರುತ್ತಿದ್ದವು ಉಪ್ಪಿನಕಾಯಿ ಅವರೇ ಹಾಕಿದ್ದು ಅದರ ವಿಷಯದಲ್ಲಿ ತುಂಬಾ ಹೆಮ್ಮೆ ಬದನೆಕಾಯಿ ಎರಡು ಮೂರು ದಿನ ಕೆಡದೇ ಇರುವುದೆಂದು ಅದರ ಪ್ರಶಂಸೆ ಪೆಪರ್ಮೆಂಟ್ ತಯಾರಿ ಒಂದು ಸಾರಿ ಮಕಳಿಗೆ ಪೆಪರ್ಮೆಂಟ್ ವಿಷಯದಲ್ಲಿರುವ ಪ್ರೀತಿಯನ್ನು ಕಂಡುಕೊಂಡು ತಾವೇ ಅದನ್ನು ತಯಾರು ಮಾಡಬೇಕೆಂದು ಹೊರಟರು ಅವರು ರಸಾಯನ ಪಾಕಪ್ರವೀಣರು ಆಗಿದ್ದರಿಂದ ಬಿಲ್ಲೆಗಳನ್ನು ತಯಾರು ಮಾಡುವುದು ಅದಕ್ಕೆ ಬಣ್ಣ ಕಟ್ಟುವುದು ಕಷ್ಟವಾಗಲಿಲ್ಲ ಆದರೂ ತಮ್ಮ ಕೈವಾಡದ ಪೆಪರ್ಮೆಂಟುಗಳು ಏಕೋ ವಿದೇಶಿ ಪೆಪರ್ಮೆಂಟುಗಳಂತೆ ಮೆರಗು ಮೆರುಗಾಗಿ ನುಣುಪು ಇರಲಿಲ್ಲ ತಮ್ಮ ಕೈವಾಡದಲ್ಲಿ ಕೊರತೆ ಏನಿರಬಹುದೆಂದು ವಿಮರ್ಶನೆ ಮಾಡುವ ಕ್ರಮದಲ್ಲಿ ಪೆಪರ್ಮೆಂಟ್ ತಯಾರಿಕೆಯನ್ನು ಕುರಿತ ವಿದೇಶಿ ಗ್ರಂಥಗಳನ್ನು ಓದಿದರು ಪಾಶ್ಚಾತ್ಯರು ಕೋಳಿಮಟ್ಟಿಯ ಬಿಳಿಯ ವನ್ನು ಪೇಪರ್ಮೆಂಟಿನ ಮೇಲೆ ಸವರುತ್ತಾರೆಂದು ತಿಳಿದು ಬಂತು ಕೂಡಲೇ ಆ ಯೋಚನೆಯನ್ನು ಅಲ್ಲಿಗೆ ಬಿಟ್ಟರು ಇತರರು ಪೇಪರ್ಮೆಂಟ್ ಅನ್ನು ಚಪರಿಸುತ್ತಿದ್ದರೆ ಅವರು ಮುಖವನ್ನು ಬೇರೆ ಕಡೆ ತಿರುಗಿಸುತ್ತಿದ್ದರು ಮಲ್ಲಿಕಾರ್ಜುನ ದೇವಾಲಯ ಬಸವನಗುಡಿ ಬಡ ನೈಋತ್ಯ ಪ್ರಾಂತ್ಯದಲ್ಲಿ ಮದಮದಲು ಮನೆ ಕಂಟಿದವರ ಪೈಕಿ ವೆಂಕಟನಾರಾಯಣಪ್ಪನವರೊಬ್ಬರು ಮನೆ ಕಟ್ಟಿ ಅಲ್ಲಿ ವಾಸಕ್ಕೆ ಬಂದ ಮೇಲೆ ಅವರಿಗೆ ಒಂದು ಯೋಚನೆ ಬಂತು ಈ ಪ್ರದೇಶದಲ್ಲಿ ಒಂದು ಶಿವಾಲಯವಿಲ್ಲವಲ್ಲ ಗುಡಿಯಿಲ್ಲದ ಕಡೆ ವಾಸ ಮಾಡುವುದು ಮಂಗಳಕರವಲ್ಲವಲ್ಲ ಎಂದು ಚಿಂತಿಸುತ್ತಾ ಅವರು ಈ ಪ್ರದೇಶದಲ್ಲೆಲ್ಲಾ ಸುತ್ತಾಡಿದರು ಆಗ ಇದೆಲ್ಲ ಕಾಡಾಗಿತ್ತು ಹೀಗೆ ಹುಡುಕಿಕೊಂಡು ಅಲೆಯುತ್ತಿದ್ದಾಗ ಒಂದು ದಿನ ಒಂದು ಸಣ್ಣ ಹಳೆಯ ಮಂಟಪ ಅವರ ಕಣ್ಣಿಗೆ ಹೋಗಿ ನೋಡಿದರು ಶಿವಲಿಂಗ ಸಂತೋಷವಾಯಿತು ಆದರೆ ಅದು ಯಾರು ಪ್ರತಿಷ್ಠಿತಿಸಿದ್ದೋ ಎಂತಾದೋ ಎಂಬ ಶಂಕೆ ಹುಟ್ಟಿತು ಆಮೇಲೆ ಸರ್ಕಾರದ ಮುಜರಾಯಿ ಕಚೇರಿಗೆ ಹೋಗಿ ವಿಚಾರ ಮಾಡಿದರು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯವೊಂದು ಆ ಪ್ರದೇಶದಲ್ಲಿದ್ದದ್ದೆಂದು ತಿಳಿದು ಬಂದಿತ್ತು ಆದರೂ ಭೂಶೋಧನೆಯಿಂದ ಮನಸ್ಸು ಸಮಾಧಾನಪಡಿಸಿಕೊಳ್ಳಬೇಕೆಂದು ಅದಕ್ಕಾಗಿ ಅಧಿಕಾರಿಗಳ ಅಪ್ಪಣೆ ಪಡೆದರು ಆಮೇಲೆ ಆ ಹಳೆಯ ಮಂಟಪವನ್ನುರುಳಿಸಿ ಲಿಂಗವಿದ್ದ ಸ್ಥಳದ ಸುತ್ತ ಅಗೆದು ಲಿಂಗದ ಕೆಳಭಾಗದ ನೆಲದಲ್ಲಿ ಗೆಲಬು ಮೂಳೆ ಮೊದಲಾದ ಯಾವ ಅಶುದ್ದವೂ ಇಲ್ಲವೆಂದು ಸ್ಥಿರ ಅನಂತರ ಹೊಸ ಕಟ್ಟಡದ ಕೆಲಸ ಎಲೆಕ್ಟ್ರಿಕ್ ಇಲಾಖೆಗೆ ಆಗ ದೊಡ್ಡ ದೊಡ್ಡ ಯಂತ್ರಗಳು ಬರುತ್ತಿದ್ದ ಕಾಲ ಆ ಯಂತ್ರಗಳು ಯಂತ್ರಭಾಗಗಳು ದಪ್ಪ ಗಟ್ಟಿ ಜಾಯಿಕಾಯಿ ಪೆಟ್ಟಿಗೆಗಳಲ್ಲಿ ಪ್ಯಾಕ್ ಆಗಿ ಬರುತ್ತಿದ್ದವು ಆಗಿನ ಎಲೆಕ್ಟ್ರಿಕ್ ಮುಖ್ಯಾಧಿಕಾರಿಗಳಾಗಿದ್ದ ಇಂಗಳಾದ ಶೇಷಾದ್ರಿ ಕಾರ್ಯಪ್ಪ ಎನ್ಎನ್ ಅಯ್ಯಂಗಾರ್ ಇವರು ವೆಂಕಟನಾರಾಯಣಪ್ಪನವರ ಶಿಷ್ಯರು ವೆಂಕಟನಾರಾಯಣಪ್ಪನವರು ಅವರಲ್ಲಿ ಮುಖ್ಯರಾದವರನ್ನು ಕಂಡು ಆ ಜಾಯಿ ಪೆಟ್ಟಿಗೆಗಳನ್ನು ಕ್ರಯ ಆ ದೊಡ್ಡ ದೊಡ್ಡ ಹಳಿಗೆಗಳಿಂದ ತಾವು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 ಆ ಸರಕಾರದ ರೆಕಗ್ನಿಷನ್ ಬಹಳ ಮುಖ್ಯವಪ್ಪ ಅದೊಂದಿದರೆ ಈ ದೇವಸ್ಥಾನಕ್ಕೆ ಯಾವ ಚ್ಯುತಿಯೂ ಬರಲಾರದು ಎಂದು ಉತ್ತರ ಕೊಟ್ಟರು ತಸ್ತಿಕು ಸಂಪಾದಿಸುವ ಪ್ರಯತ್ನ ಬಹುಕಾಲ ಸಾರ್ಥಕವಾಗಲಿಲ್ಲ ದೇವಸ್ಥಾನಕ್ಕೆ ಸಂಬಂಧಪಟ್ಟವರೆಲ್ಲ ತುಂಬಾ ಬೇಸರಗೊಂಡಿದ್ದರು ಸಾವಿರದ ಒಂಬೈನೂರ ವಿಪಿ ಮಾಧವರಾಯರು ದಿವಾನರಾಗಿದ್ದ ಕಾಲದಲ್ಲಿ ಒಂದು ದಿನ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದಲ್ಲಿ ಅತಿಶಯವಾದ ವಿಜೃಂಭಣೆಯಿಂದ ದೀಪಾರಾಧನೆ ನಡೆಯಿತು ದೊಡ್ಡ ರಸ್ತೆಯಿಂದ ಗುಡಿಯವರೆಗೂ ಎರಡು ಪಕ್ಕಗಳಲ್ಲಿಯೂ ಮರದ ನಿಲುವು ತುಂಡುಗಳ ಮೇಲೆ ಹಣತಿಯ ದೀಪಗಳು ಮಿನುಗುತ್ತಿದ್ದವು ಅವುಗಳ ನಡುವೆ ದಿವಾನ್ ವಿಪಿ ಮಾದವರಾಯರ ಸವಾರಿ ಚಿತ್ತೈಸಿತು ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ದಯಮಾಡಿಸಿದ್ದರು ಬೆಳ್ಳಾವೆ ನರಸಿಂಹಶಾಸ್ತ್ರಿಗಳು ಮತ್ತು ಶಿವರಾಮ ಶಾಸ್ತ್ರಿಗಳ ವೇದ ಮಂತ್ರಗಳು ಹರಿದು ಬಂದು ರಾಜಾಶೀರ್ವಾದ ಘೋಷಣೆಯಾಯಿತು ದಿವಾನ್ ಮಾಧವರಾಯರು ಕಾಂತಿಗೂಡಿದ ಮುಖದಿಂದ ಕೇಳಿದರು ವೆಂಕಟನಾರಾಯಣಪ್ಪ ಏನಿದೆಲ್ಲ ಈ ಸಂಭ್ರಮ ವೆಂಕಟನಾರಾಯಣಪ್ಪನವರು ಹೇಳಿದರು ಸ್ವಾಮಿ ಈಶ್ವರ ಸನ್ನಿಧಿ ಸಮಸ್ತ ರಾಜ್ಯಕ್ಕೂ ಮಂಗಳಕರವಾದದ್ದು ಈಗ ತಾನೇ ರಾಜಾಶೀರ್ವಾದವನ್ನು ಕೇಳೋಣವಾಯಿತು ಈ ದಿವ್ಯ ಸಾನಿಧ್ಯವನ್ನು ಇಲ್ಲಿ ನೆಲೆಗೊಳಿಸುವುದಕ್ಕಾಗಿ ಬಹುಕಾಲದಿಂದ ಬಹುಮಂದಿ ಶ್ರಮಪಟ್ಟಿದ್ದಾಯಿತು ದೈವ ಕೃಪೆ ನಮಗೆ ದೊರೆಯಿತು ಸರಕಾರದ ಕೃಪೆ ಬಂದಿಲ್ಲ ಒಂದು ತಸ್ತೀಕಿಗಾಗಿ ಅರ್ಜಿ ಸಲ್ಲಿಸಿ ಮೂರು ನಾಲ್ಕು ವರ್ಷವಾಯಿತು ಕಡೆಗೆ ನಾವು ಆಶೆ ಬಿಟ್ಟೆವು ಸರಕಾರ ಬದಲಾಯಿಸಿದರೆ ಸಂದರ್ಭ ಅನುಕೂಲಿಸಿ ನಮಗೆನಿಸಿತು ಅದಕ್ಕಾಗಿ ಹರಿಸಿಕೊಂಡವು ಹಿಂದಿನ ದೌಲತ್ತು ಮುಗಿದು ಬೇರೆ ದೌಲತ್ತು ಬಂದರೆ ದೇವರಿಗೆ ಸಹಸ್ರ ದೀಪಾರ್ಚನೆ ಮಾಡಿ ಎರಡು ಮಣ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 ಕಡೆಗೆ ತಿರುಗಿ ಕೃಷ್ಣರಾವ್ ಈ ಹೊತ್ತು ಸೋಮವಾರ ಗುರುವಾರದ ಒಳಗಾಗಿ ತಸ್ತೀಕು ಪತ್ತೆ ಮಾಡಿ ಈ ದೇವಸ್ಥಾನದ ಹೆಸರಿಗೆ ಅದನ್ನು ಬರೆದು ಸರ್ಕಾರದ ಆರ್ಡರ್ ಅನ್ನು ವೆಂಕಟನಾರಾಯಣಪ್ಪನವರ ಕೈಗೆ ತಲುಪಿಸಬೇಕು ಎಂದರು ಡೆಪ್ಯೂಟಿ ಕಮಿಷನರು ಅಪ್ಪಣೆ ಎಂದರು ದಿವಾನರು ವೆಂಕಟನಾರಾಯಣಪ್ಪನವರ ಕಡೆ ತಿರುಗಿ ಗುರುವಾರದೊಳಗಾಗಿ ನಿಮಗೆ ನಿಮ್ಮ ಕೈಗೆ ಹುಕುಂ ಬಾರದಿದ್ದಲ್ಲಿ ನೀವು ನನಗೆ ಜ್ಞಾಪಕ ಕೊಡತಕ್ಕದ್ದು ಎಂದರು ಪುನಃ ದಿವಾನರನ್ನು ತೊಂದರೆ ಅವಶ್ಯಕತೆ ಬರಲಿಲ್ಲ ಅವರು ಹೇಳಿದ ಕಾಲಾವಧಿಯೊಳಗಾಗಿ ಕೆಲಸ ನಡೆಯಿತು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಸರ್ಕಾರದ ಮುಜರಾಯಿ ಸಂಸ್ಥೆಯಾಯಿತು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 ಏಳೆ ಐದು ಕಾಸು ಹೀಗೆ ಕಾಸು ಕಾಸಿಗೂ ಲೆಕ್ಕ ಕೊಡುವರು ಕರ್ಪೂರದಲ್ಲಿ ಉಳಿದಿರುವುದು ಕಾಲು ತೊಲೆ ದೇವರ ದೀಪದ ಎಣ್ಣೆ ಶಿಲ್ಕು ಇರುವುದು ಮುಕ್ಕಾಲು ಸೂಲಿಗೆ ಈ ರೀತಿ ಒಂದು ಸಾರಿ ನಾನು ಅವರನ್ನು ಕೇಳಿದೆ ಈ ಚಿಲ್ಲರೇ ಕಾಸಿನ ಲೆಕ್ಕವನ್ನು ಬಿಡಬಾರದೆ ಎಂದು ಅವರು ಉಂಟೇನಪ್ಪ ಚಿಲ್ಲರೆಯಿಂದಲೇ ಬಂದ ಆಗುವುದು ದೇವರ ಕಾಸು ಎಲ್ಲಕ್ಕೂ ಲೆಕ್ಕವಿರಬೇಕು ಜನರ ನಂಬಿಕೆ ಮುಖ್ಯ ಎನ್ನುತ್ತಿದ್ದರು ತನಿಖೆ ಶ್ರೀ ಮಲ್ಲಿಕಾರ್ಜುನ ದೇವರ ಗುಡಿ ಶ್ರೀ ಗುಡಿ ದೊಡ್ಡ ಗಣಪತಿಯ ಗುಡಿ ಈ ಮೂರೂ ಸಂಸ್ಥೆಗಳ ಆಡಳಿತದ ಮೇಲ್ವಿಚಾರಣೆಗಾಗಿ ಸರ್ಕಾರದ ಮುಜರಾಯಿ ಇಲಾಖೆ ಒಂದು ಧರ್ಮದರ್ಶಿಗಳ ಸಮಿತಿಯನ್ನು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 ನಡೆಯುವಂತೆ ಆಜ್ಞ ಮಾಡಿದರು ಲೆಕ್ಕಪತ್ರಗಳ ತಣಿಕೆ ಆಮೇಲೆ ನಡೆಯಿತು ಅನಂತರ ಜಿಶ್ರೀನಿವಾಸಯ್ಯನವರು ತಮ್ಮ ಅಂದಿನ ಅನುಭವವನ್ನು ಯಾವ ಜೀವನವೂ ಜೀವವೂ ಸ್ಮರಿಸಿಕೊಳ್ಳುವುದಾಗಿ ಹೇಳುತ್ತಾ ವೆಂಕಟನಾರಾಯಣಪ್ಪನವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಧನ್ಯವಾದವನ್ನು ಹೇಳಿದರು